ೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲ ವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚ ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲಲ್ಲಿ ಕನ್ನಡದ ಕಂಪಸೂಸೆಯೇ ಅಲ್ಲಲ್ಲಿ ಕರ್ಣ ಚಾಚೆವು ಎಲ್ಲಲ್ಲಿ ಕನ್ನಡದ ಕಂಪಸೂಸಿ ಅಲ್ಲಲ್ಲಿ ಕರ್ಣ ಚಾಚೆವು ನಡು ನಡೆಯಿರಲಿ ಗಡಿನಾಡ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಮರತೆವು ಮರವ ತರದೇವು ಮನವಾ ಯರದೇವು ಒಲವ ಹೇಳಪ್ಪ ಮರದೇವು ಮರವ ತಲೆ ಮನವಾ ಎರ ದೇವು ಹೊಲವ ಹೆ ಪುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ನರನವನ್ನಲ್ಲ ಪುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಕೊಲೆ ವೆತ್ತಿ ತೋರುವ ದೀಪಾ ಹಾಗು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನ ಕಸಲು ದೀಪಗಳ ಬೆಳಕ ಬೀರೇವೋ ಕಲ್ಪನೆಯ ಕಣ್ಣು ಹರಿವನ ಕಸಲು ದೀಪಗಳ ಬೆಳಕ ಬೀರೇವೋ ಹಚ್ಚಿರುವ ದೀಪದಲ್ಲಿ ಕಾಯ ರೂಪ ಅಚ್ಚರಿಯದಂತೆ ತೋರೇವು ಹಚ್ಚಿರುವ ದೀಪಿ ತಾಯ ರೂಪಾಯ ಅಚ್ಚಳಿಯಲು ತೇ ತೊರೆವು ಒಡಲೊಡಲ ಕೆಚ್ಚಿನ ಕಿಳಿಗಳನ್ನು ಗಡಿ ನಾಡಿನಾಚೆ ತೋರೇವೋ ಒಡಲೊಡಲ ನಾಚೆ ತೊರೆ ಹೊಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ನಾಡೊಲವೆ ನೀತಿ ಹೆಣ್ಣಿನ ಪಾ ಹೊಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ನಾಡೊಲವೆ ನೀತಿ ಹೆಣ್ಣಿನ ಪನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೆವು ಕಂಗಡದ ದೀಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡಿನರಿವಾ ತೆರೆ ಟೀ ವಿ ಭಾವದಲ್ಲಿ ಜೀವನಾಡಿ ನುಡಿಸೇವೋ ಕರುನಾಡಿನರಿವ ತೆರೆಟಿವಿ ಭಾವದಲ್ಲಿ ಜೀವನಾಡಿ ನುಡಿಸೇವೋ ತೆರೆ ತೆರೆದ ಕಣ್ಣಿನಲ್ಲಿ ನೇಹ ಬೆರೆದು ನವಜೋತಿಯನ್ನೇ ಮುಡಿತೇವೋ ನಂಬನ್ನ ಉಂಡು ಅನ್ಯಾಯಗೈಯುವಂಥವರ ಹುಚ್ಚುವ ಬಿಳಿತೇವೋ ಯೋದೆಮಗೆ ಛಲವೋ ಕನ್ನಡದ ಒಲವೋ ಕನ್ನಡದ ಒಲವೋ ಹಿಡಿ ನೆನಪ ನಮ್ಮೆದೆಯ ಕಿತ್ತ ು ನೆಚ್ಚುಗಳ ನೋಡಿ ಹಚ್ಚೆವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರು ಉಳಿಸಿ ಎಲ್ಲಾರು ಒಂದು ಗೋಡೆವು ನಮ್ಮವರು ಗಳಿಸಿದ ಹೆಸರ ಉಳಿಸಿ ಎಲ್ಲಾರು ನಮ್ಮೆದಯ ಮಿಳಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇ ನಮ್ಮ ತಿರುಸಿಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೂ ಕರದೇವು ಮರುಳ ಕಡದೇವು ಇರುಳ ಕಡದೇವು ತಿರುಳ ಹಿಡಿ ನೆನಪ ಕರುಳೆಂಬ ಕುಡಿಗೆ ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸರಿ ನುಡಿಯ ದೀಪಾ ಒಲವತ್ತಿ ತೋರುವ ದೀಪಾ ಹಚ್ಚೇವು ಕನ್ನಡದ ದೀಪಾ